ಮುಂದೆ ಸರಸ್ವತಿ ಮತ್ತು ಭಾರತೀ ದೇವಿಯರ ಸ್ತುತಿ ವಾಸುದೇವನ ಮೂರ್ತಿ ಹೃದಯಾಕಾಶ ಮಂಡಲ ಮಧ್ಯದಲ್ಲಿ ತಾರೇಶನಂದದಿ ನಂದದಿ ಕಾಣುತತಿ ಸಂತೋಷದಲ್ಲಿ ತುತಿಪ ಆ ಸರಸ್ವತಿ ಭಾರತೀಯರಿಗೆ ನಾ ಸತತ ಹೊಂದಿಸುವೆ ಪರಮೋಲ್ಲಾಸದಲ್ಲಿ ಸುಜ್ಞಾನ ಭಕ್ತಿಯ ಸಲ್ಲಿಸಲೆ ಸರಸ್ವತಿ ಭಾರತೀಯರು ನಾಲ್ಕನೇ ಕಕ್ಷೆಯಲ್ಲಿ ಬರುವಂಥವರು ಬಿಂಬಮೂರ್ತಿಯಾಗಿರ್ತಕ್ಕಂಥ ವಾಸುದೇವರೂಪಿ ಪರಮಾತ್ಮನ ರೂಪವನ್ನು ಹೃದಯಾಕಾಶ ಮಂಡಲದ ಮಧ್ಯದಲ್ಲಿ ತಾರೇಶನಂತೆ ತಾರ ಅಂದರೆ ನಕ್ಷತ್ರಗಳು ಅದಕ್ಕೆ ಈಶಾ ಅಂತ ಹೇಳಿದರೆ ನಕ್ಷತ್ರಗಳಿಗೆ ಒಡೆಯನಾಗಿರ್ತಕ್ಕಂಥ ಚಂದ್ರನಂತೆ ಕಾಣ್ತಾ ಅತಿ ಸಂತೋಷದಿಂದ ಸ್ತೋತ್ರ ಮಾಡುವಂತ ಸರಸ್ವತಿ ಮತ್ತು ಭಾರತೀಯರಿಗೆ ನಾನು ನಮಗೆ ಸುಜ್ಞಾನ ಭಕ್ತಿಯನ್ನು ಅನುಗ್ರಹ ಮಾಡ್ರಿ ಅಂಥೇಳಿ ಪರಮ ಉಲ್ಲಾಸದಿಂದ ಸತತ ಹೊಂದಿಸುವೆ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡ್ತೀನಿ ಸರಸ್ವತಿ ಭಾರತೀಯರದು ಹೃದಯ ಕಮಲದ ಮಧ್ಯದಲ್ಲಿ ಭಗವಂತನನ್ನು ಸದಾ ಕಂಡು ಸ್ತುತಿ ಮಾಡುವಂತಹ ಪರಮ ಸೌಭಾಗ್ಯ ಅವರು ಜ್ಞಾನಭಕ್ತಿಗಳನ್ನು ಕೊಡುವಂತಹ ದೇವತೆಗಳು ಆಗಿದ್ದಾರೆ ಅವರಿಗೆ ನಿತ್ಯ ಹೊಂದಿಸಬೇಕು ಅಂತ ಇಲ್ಲಿ ತಿಳಿಸ್ತಾರೆ ತಾರೇಶ ತಾರ ಅಂದರೆ ನಕ್ಷತ್ರಗಳು ಅವರಿಗೆ ಈಶ ಅಂತೇಳಿದರೆ ನಕ್ಷತ್ರಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಐದನೇ ಕಕ್ಷೆಯಲ್ಲಿ ಗರುಡ ಹರಿಪಾದ ನಕಗಳಲ್ಲಿ ಭಗವಂತನ ಪ್ರತಿಬಿಂಬವನ್ನು ಕಾಣ್ತಾನೆ ಅಂತ ತಿಳಿಸ್ತಾರೆ ಜಗದೂದರನ ಸುರೋತ್ತಮನ ನಿಜ ಪೆಗಳಾಳಂತೂ ಕರಾಬ್ಜದಳು ಪದಯುಗ ಧರಿಸಿ ನಕಪಂಕ್ತಿಗಳು ರಮಣೀಯ ನಗಧರನ ಪ್ರತಿಬಿಂಬ ಕಾಣುತ್ತ ಮಿಗೇಹರ್ಷದಿಂ ಪೊಗಳಿ ಹಿಗ್ವ ಖಗಕುಲಾದಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ ಪರಮಾತ್ಮನನ್ನ ಹೆಗಲಲ್ಲಿ ಹೊತ್ತು ಸಂಚಾರ ಮಾಡುವಂತಹ ಗರುಡನಿಗೆ ಭಗವಂತನನ್ನು ನೋಡಲಿಕ್ಕೆ ಶಕ್ಯ ಆಗದೇ ಇದ್ದರೂ ಕೂಡ ಭಗವಂತನ ಪಾದಗಳನ್ನು ತನ್ನ ಕರಕಮಲಗಳಲ್ಲಿ ಇರಿಸಿಕೊಂಡು ಆ ಪಾದದ ಭಗವಂತನ ಅತಿ ಮನೋಹರವಾಗಿರ್ತಕ್ಕಂಥ ಪ್ರತಿಬಿಂಬಗಳನ್ನೇ ಕಾಣ್ತಾನೆ ಹರ್ಷದಿಂದ ಮತ್ತೆ ಮತ್ತೆ ಹೊಗಳಿ ಹಿಗುತ್ತಾನೆ ಖಗ ಕುಲ ದೀಪ ಅಂದರೆ ಪಕ್ಷಿ ಕುಲದ ಒಡೆಯ ಇಂಥ ಗರುಡ ಸಕಲ ಸಜ್ಜನರಿಗೆ ಮಂಗಳವನ್ನ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಗರುಡನ ಹೆಗಲ ಮೇಲೆ ಕುಳಿತು ಪರಮಾತ್ಮ ಗರುಡ ಅಂತ ಕರೆಸ್ಕೊತಾನೆ ಹೀಗೆ ಗರುಡನ ಮೇಲೆ ಕುಳಿತಿರುವ ಭಗವಂತನ ಒಂದು ರೂಪವನ್ನು ನೋಡಲಿಕ್ಕೆ ಶಕ್ತನಾಗದೇ ಇರುವಂಥ ಗರುಡನಿಗೆ ಭಗವಂತ ತನ್ನ ಪಾದದ ನಖಗಳಲ್ಲಿ ತನ ಹತ್ತು ಪ್ರತಿಬಿಂಬ ರೂಪಗಳಿಂದ ದರ್ಶನ ಕೊಟ್ಟು ಅವನಿಗೆ ಧನ್ಯನನ್ನಾಗಿ ಮಾಡ್ತಾನೆ ಪರಮಾತ್ಮ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ಈ ಕವಿ ಸೃಷ್ಟಿ ಪ್ರಾಯ ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಷ್ಣು ಸ್ತುತಿಯೊಳಗಿನ ಒಂದು ಪದ್ಯ ಅಂತ ತಿಳಿಸ್ತಾರೆ ಅಲ್ಲಿ ವಿಶ್ ಇವರು ಪಂಡಿತಾಚಾರ್ಯರು ತಿಳಿಸ್ತಾರೆ ವಿಷ್ಣು ರಥದಲ್ಲಿ ರತಿಕನಾಗಿರ್ತಕ್ಕಂಥ ಪ್ರಭು ಭಗವನಿನ್ ಭಗವಂತನಿಗಿಂತ ಮೇಲೆ ಧ್ವಜದಲ್ಲಿ ಗರುಡನು ಕೂತ್ಕೋಬೇಕಾಗತ್ತೆ ಆ ಅಪರಾಧದ ಪರಿಮಾರ್ಜನೆಗಾಗಿ ಗರುಡ ಭಗವಂತನ ಪಾದ ನಕಗಳಲ್ಲಿ ಕೈ ಮುಗಿಯುವ ಭಂಗಿಯಲ್ಲಿ ಪ್ರತಿಬಿಂಬಿತನಾಗ್ತಾನೆ ಒಂದು ರೂಪದಿಂದ ಅವನು ಮಾಡಿರ್ತಕ್ಕಂಥ ಅಪರಾಧವನ್ನು ಹತ್ತು ಪ್ರತಿಬಿಂಬಗಳ ರೂಪದಲ್ಲಿ ಭಗವಂತನ ಪಾದಗಳ ಮೇಲೆ ಬಿದ್ದು ಮಾರ್ಜನ ಮಾಡ್ಕೊತಾನೆ ಅಂತ ಅಲ್ಲಿ ತಿಳಿಸ್ತಾರೆ ಅದ್ವೈತಿಗಳು ಅವರ ಸಿದ್ಧಾಂತದಲ್ಲಿ ಪ್ರತಿಬಿಂಬ ಅನ್ನೋದು ಮಿಥ್ಯ ಪ್ರತಿಬಿಂಬ ರೂಪದಲ್ಲಿ ಗರುಡ ಪರಮಾತ್ಮನ ಪಾದಗಳ ಮೇಲೆ ಬೀಳೋದೂ ಮಿಥ್ಯ ಅವನು ತನ್ನ ಅಪರಾಧ ಪರಿಮಾರ್ಜನೆ ಮಾಡಿಕೊಂಡಿದ್ದು ಮಿಥ್ಯ ಆದ್ದರಿಂದ ಇಂಥವರ್ಣನೆ ಬರಿ ಮಾದಿನ ಚಮತ್ಕಾರ ಐತೆ ಹೊರತು ಏನು ಯಥಾರ್ಥವಾದ ಸ್ತೋತ್ರ ಆಗಲಿಲ್ಲ ಅಂತ ತಿಳಿಸ್ತಾರೆ ಅದೇ ದ್ವೈತ ಸಿದ್ಧಾಂತದಲ್ಲಿ ಪ್ರತಿಬಿಂಬವೂ ಬಿಂಬದಂತೆ ಸತ್ಯನೇ ಆದ್ದರಿಂದ ಗರುಡನು ಪ್ರತಿಬಿಂಬ ರೂಪದಿಂದ ಪರಮಾತ್ಮನ ಪಾದಗಳಲ್ಲಿ ಬಿದ್ದು ಕ್ಷಮೆ ಕೇಳಿದ್ದು ನಿಜ ಯಥಾರ್ಥ ಸ್ತುತಿಯೇ ಇಲ್ಲಿ ಇದೆ ಮಾತಿನ ಚಮತ್ಕಾರವೂ ಇದೆ ಪ್ರಕೃತದಲ್ಲಿ ಹಾಗೇ ಪರಮಾತ್ಮನ ಸತ್ಯವಾದ ಪ್ರತಿಬಿಂಬವನ್ನು ಕಂಡು ಗರುಡ ಹಿಗ್ತಾನೆ ಹೊಗಳುತ್ತಾನೆ ಸಂತೋಷ ಪಡ್ತಾನೆ ಅದಕ್ಕೆ ದಾಸರು ಹೇಳ್ತಾರೆ ನಗಧರನ ಪ್ರತಿಬಿಂಬ ಕಾಣುತ್ತ ಮಿಗರ್ಷ ದಿಂಪೊಗಳ ಹಿಗ್ಗುವ ಖಗ ಕುಲಾದೀಪ ಕೊಡಲಿಮಂಗಳ ಸಕಲ ಸುಜನರಿಗೆ ಆದ್ರಿಂದ ಜಗತ್ತನ್ನ ಉದರದಲ್ಲಿ ಧರಿಸಿರುವಂತಹ ದೇವೋತ್ತಮನಾದ ತನ್ನ ಭುಜದ ಮೇಲೆ ಹೊತ್ತು ತನ್ನ ಕರಕಮಲದಲ್ಲಿ ಅವನ ಎರಡೂ ಪಾದಗಳನ್ನು ಇರಿಸಿಕೊಂಡು ಅದರ ನಕಗಳ ಸಾಲಿನಲ್ಲಿ ಅತ್ಯಂತ ಮನೋಹರವಾಗಿರ್ತಕ್ಕಂಥ ನಗಧರನಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿಬಿಂಬವನ್ನು ಕಾಣ್ತಾ ಮತ್ತೆ ಮತ್ತೆ ಹರ್ಷದಿಂದ ಹೊಗಳಿ ಹಿಗ್ಗುವ ಪಕ್ಷಿ ಕುಲಗಳಿಗೆ ಒಡೆಯನಾಗಿರ್ತಕ್ಕಂಥ ಗರುಡ ಸಕಲ ಸಜ್ಜನರಿಗೂ ಮಂಗಳವನ್ನು ಉಂಟು ನಗ ಅಂದರೆ ಪರ್ವತ ನಗಧರ ಅಂದರೆ ಮಂದರ ಗೋವರ್ಧನಗಿರಿಗಳನ್ನು ಎತ್ತಿದವನು ಭಗವಂತ ಶ್ರೀಹರಿ ಅಂತ ಹೀಗೆ ಭಗವಂತನನ್ನ ಗರುಡ ತನ್ನ ಭುಜದ ಮೇಲೆ ಹೊತ್ತಿಯಾನೆ ಅವನ ಎರಡು ಪಾದಗಳನ್ನು ತನ್ನ ಎರಡು ಕೈಗಳಲ್ಲಿ ಗರುಡ ಧರಿಸಿಯಾನೆ ಭುಜದ ಮೇಲೆ ಕೂತ ಶ್ರೀಹರಿಯ ಪ್ರತಿಬಿಂಬ ಅವನಿಗೆ ತನ್ನ ಕೈಯಲ್ಲಿನ ಭಗವಂತನ ನಕಗಳಲ್ಲಿ ಗೋಚರಿಸೋದು ಅದನ್ನು ಕಂಡು ಸಂತೋಷಿಸುವ ಗರುಡನ ಸಂಭ್ರಮ ಅಪೂರ್ವವಾಗಿದ್ದು ಅಂತ ಸೂಚನೆಯನ್ನು ಮಾಡುತ್ತಾರೆ ಇಲ್ಲಿಯ ಕಾವ್ಯ ಸೌಂದರ್ಯ ಅತ್ಯಂತ ರೋಚಕವಾಗಿದೆ ಅಂತ ಅಭಿಪ್ರಾಯ